श्रीगुरभ्यो नम हरि शंकरम श्रीगणेशा नम शंक्यवरायण सूत्र भाष्य वंदे मालयं भगवत पुनः श्रुतिस्मृतिपुरानाल नमा भगवत् लोकशंक भगवंतरणस्व रूप भगवंतवता द ಶ್ರೀ ಶ್ರೀ ಆದಿಶಂಕರಾಚಾರ್ಯರನ್ನು ನಮಿಸುತ್ತಾ ಭಗವತ್ಪಾದರನ್ನು ನಮಿಸುತ್ತಾ ಶ್ರೀ ಶ್ರೀ ಸಚ್ಚಿದ ಸರಸ್ವತಿ ಸ್ವಾಮೀಜಿಯವರ ಪದ ತರಗಳಲ್ಲಿ ವಂದಿಸುತ್ತಾ ವಿದ್ವಾನ್ ಮಹೋ ಮಹಾ ಮಹಾಮಹೋಪಾಧ್ಯಾಯ ವೇದಾಂತ ಕೇಸರಿಗಳಾದಂತಹ ಡಾಕ್ಟರ್ ಕೆ ಜಿ ಸುಬ್ರಹ್ಯ ಇವರ ಪದ ವಂದಿಸುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧವನ್ನು ನೋಡೋಣ ಅದರಲ್ಲಿ ಇವತ್ತಿಗೆ ಇಪ್ಪತ್ತೆಂಟನೇ ಶ್ಲೋಕ ಆತ್ಮಸಯತ್ಯೇಕೋ ಬುಧ್ಯಾದೀನಿ ದೀಪೋ ಘಟಾ ಸ್ವಾತ್ಮ ಜಡೈಸ್ತೈರ್ನವಾಸ ಶ್ಲೋಕ ಆತ್ಮ ಅವಭಾ ಆತ್ಮ ಅವಭಾಷಯತಿ ಬುಧ್ಯಾದೀನ ದೀಪ ಘಟಾ ಸ್ವ ಆತ್ಮ ಜಡೈತೈ ಅವಭಾಸ್ಯತೆ ದೀಪ ಘಟಾದಿವತ ದೀಪವು ಗಡಿಗೆ ಮುಂತಾದವುಗಳನ್ನು ಬೆಳಗುವಂತೆಯೇ ಸ್ವಾತ್ಮ ತನ್ನ ಆತ್ಮನೊಬ್ಬನೇ ನಮ್ಮ ಆತ್ಮನೊಬ್ಬನೇ ಜಡೈತೈ ನವಭಾಸ್ತೆ ಬುದ್ಧಿಯೇ ಮೊದಲಾದ ಇಂದ್ರಿಯಗಳನ್ನು ಬೆಳಗುತ್ತಾ ಇದ್ದಾನೆ ಬುದ್ಧಿಯಾದೀನಿ ಇಂದ್ರಿಯಾಣಿ ಆತ್ಮ ಅವಭಾಸಯತಿ ಏಕ ಆತ್ಮನೊಬ್ಬನೇ ಬುದ್ಧಿಯಾದಿ ಇಂದ್ರಿಯಗಳನ್ನು ಬೆಳಗ್ತಾ ಇದ್ದಾನೆ ಹೇಗೆ ದೀಪವು ಅಡಿಗೆಯೇ ಮುಂತಾದಿಗಳನ್ನು ಬೆಳಗ್ತದೋ ಅದೇ ರೀತಿಯಲ್ಲಿ ಕತ್ತರೆಯಲ್ಲಿ ಬೆಳಗ್ತದ ದೀಪ ಎಲ್ಲ ವಸ್ತುಗಳನ್ನು ಕಾಣಿಸ್ತದೋ ಅದೇ ರೀತಿಯಲ್ಲಿ ಆತ್ಮನೊಬ್ಬನೇ ಬುದ್ಧಿಯೇ ಮೊದಲಾದ ಇಂದ್ರಿಯಗಳನ್ನು ಬೆಳಗ್ತಾ ಇದ್ದಾನೆ ಜಡೈಹಿ ತೈಹಿ ನ ಅವಭಾಸ್ಯತೆ ಜಡವಾದ ಅವುಗಳ ಆತ್ಮನು ಪ್ರಕಾಶಿತನಾಗಲಾರ ಯಾವುದು ಬುದ್ಧಿಯೇ ಮೊದಲಾದ ಇಂದ್ರಿಯಗಳಿಂದ ಆತ್ಮನು ಪ್ರಕಾಶಿತನಾಗಲಾರ ಅಂದರೆ ಬುದ್ಧಿಗೆ ನಿಲುಕದವ ಇಂದ್ರಿಯಗಳಿಗೆ ನಿಲುಕದವ ಅವನು ಆತ್ಮನು ಆತ್ಮನಿಂದಲೇ ನೋಡಲ್ಪಡಬೇಕು ಆತ್ಮನು ಆತ್ಮನಿಂದಲೇ ತಿಳಿಯಲ್ಪಡಬೇಕೇ ವಿನಃ ಬುದ್ಧಿಗೆ ಮನಸ್ಸಿಗೆ ಇಂದ್ರಿಯಗಳಿಗೆ ಅವನು ಸಿಗಲಿಕ್ಕಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಬುದ್ಧ್ಯಾದೀನ್ ಇಂದ್ರಿಯಾಣಿ ಹಿ ಎನ್ನತಕ್ಕಂಥದ್ದು ಪಾಠಾಂತರ ಇದೆ ಬುದ್ಧ್ಯಾದೀನ್ ಇಂದ್ರಿಯಣ್ಯಪಿ ಅಂಥೇಳಿ ಕೂಡ ಪಾಠಾಂತರ ಇದೆ ಅನ್ಯತ್ ಪಾಠ ಪಾಠಾಂತರ ಇನ್ನೊಂದು ಪಾಠ ಹೀಗೆ ಆತ್ಮವಭಾಸತ್ಯೇಕೋ ಬುದ್ಧ್ಯಾದೀನ್ ಇಂದ್ರಿಯಣ್ಯಪಿ ದೀಪೋ ಘಟಾಧಿಪತ್ ಸ್ವಾತ್ಮ ಜಡೈಸ್ತೈರ್ನಾವಭಾಸ್ಯತೆ ಅಂಥೇಳಿದು ಇಪ್ಪತ್ತ ಎಂಟನೇ ಶ್ಲೋಕ ಆತ್ಮನ ಸ್ವರೂಪದ ಬಗ್ಗೆ ಹೇಳ್ತಾ ಇರತಕ್ಕಂಥದ್ದು ದೀಪವು ಮಡಿಕೆಯ ಮುಂತಾದ ವಸ್ತುಗಳನ್ನು ಬೆಳಗುವಂತೆಯೇ ಆತ್ಮನ ಈ ಆತ್ಮನೊಬ್ಬನೇ ಬುದ್ಧಿ ಇಂದ್ರಿಯಗಳನ್ನು ಬೆಳಗ್ತಾನೆ ಜಡವಾದ ಅವುಗಳು ಬುದ್ಧಿ ಇಂದ್ರಿಯಗಳು ತಮ್ಮ ಆತ್ಮನನ್ನು ಬೆಳಗಲಿಕ್ಕೆ ಸಾಧ್ಯ ಇಲ್ಲ ಬೆಳಗುವುದಿಲ್ಲ ಅಂತೇಳಿ ಹೇಳ್ತಾಯಿದ್ದೆ ಆತ್ಮಾವಭಾಸ ಎತ್ತೇಕೋ ಬುದ್ಧಿಯಾದೀನಿ ಇಂದ್ರಿಯಾಣ್ಯಪಿ ದೀಪೋ ಘಟ ಸ್ವಾತ್ಮ ಜಡ ಇಸ್ತೈರ್ ನಾವಭಾಸ್ಯತೆ ಬೆಳಗುತ್ತಿರುವ ದೀಪವು ಮಳಕೆಯನ್ನು ಅಥವಾ ಯಾವುದೇ ವಸ್ತುವನ್ನು ಬೆಳಗಿಸುವಂತೆಯೇ ಆತ್ಮವು ಸಹ ಮನಸ್ಸನ್ನು ಇಂದ್ರಿಯಗಳನ್ನು ಬೆಳಗಿಸ್ತದೆ ಅವು ಸ್ವತಃ ಜಡ ಸ್ವಭಾವದವಾದ ಕಾರಣ ಇವು ತಮ್ಮನ್ನು ತಾವೇ ಬೆಳಗಿಸಿಕೊಳ್ಳಲಾರವು ಅವುಗಳು ಜಡ ಆತ್ಮನಿದ್ರೆ ಮಾತ್ರ ಅವುಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ರಸ್ತೆಯ ದೀಪದ ಕಂಬ ಅದರ ಅಡಿಯಲ್ಲಿ ನಡೀತಾ ಸಕಲ ಕಲಾ ಏನೇನು ವಿದ್ಯಮಾನಗಳಿವೆ ಅವುಗಳಿಗೆ ಮೌನ ಸಾಕ್ಷಿಯಾಗಿ ಹೇಗೆ ಇರ್ತದೆ ಮದುವೆಯ ದಿಬ್ಬಣದಿಂದ ಅಥವಾ ಮಸಣದ ಶವದ ಮೆರವಣಿಗೆಯಿಂದ ಆ ಕಂಬಕ್ಕೆ ಸಂತೋಷವಾಗಲಿ ದುಃಖವಾಗಲಿ ಇಲ್ಲ ದಿಬ್ಬಣದಿಂದ ತೊಡಗಿ ಮಸಣದ ಶವದ ಮೆರವಣಿಗೆವರೆಗೂ ಕೂಡ ಎಲ್ಲದಕ್ಕೂ ಅದು ಸಾಕ್ಷಿ ಮಾತ್ರ ಅದಕ್ಕೆ ಯಾವುದೇ ಅಂಟಿಲ್ಲ ಅದರದ್ದು ಬೇಸರವೂ ಇಲ್ಲ ಆನಂದವೂ ಇಲ್ಲ ಯಾವುದಕ್ಕೆ ಬೀದಿ ದೀಪಕ್ಕೆ ಸುಮ್ಮನೆ ಎಲ್ಲವನ್ನು ಬೆಳಗ್ತಾ ಇರುವಂಥದ್ದು ಆ ದೀಪ ಅದು ಒಂದೇ ಅದರ ಆ ಬೆಳಗುವ ಗುಣ ಮಾತ್ರ ಅದರದ್ದು ಆದರೆ ಅದರ ಕೆಳಗೆ ನಡೀತಾ ಇರತಕ್ಕಂಥ ಎಲ್ಲ ವಿಚಾರಗಳಿಗೆ ಸಾಕ್ಷಿ ಸ್ವರೂಪ ಮಾತ್ರ ಅದರಲ್ಲಿ ಅದು ತೊಡಗಿಸ್ಕೊಂಡಿಲ್ಲ ತನ್ನನ್ನು ಬೇರೆ ಬೇರೆ ವಿಳಾಸದವರಿಗೂ ಪತ್ರಗಳನ್ನು ತಲುಪಿಸುವಂಥ ಅಂಚೆ ಆ ಪತ್ರಗಳಲ್ಲಿನ ಸಮಾಚಾರಗಳ ಮೇಲೆ ಆಸಕ್ತಿ ಇಲ್ಲ ಅವನಿಗೆ ಯಾವ ವಿಧವಾದ ವ್ಯಸನವೂ ಇಲ್ಲ ಅದರಲ್ಲಿ ಏನೋ ದುಃಖದ ವಿಷಯ ಇದೆಯೋ ಅಥವಾ ಸುಖದ ವಿಷಯ ಇದೆಯೋ ಅದರ ಬಗ್ಗೆ ಅವನಿಗಿಲ್ಲಿ ಅದು ಪ್ರೇಮ ಪತ್ರವೂ ಇರ್ಬೋದು ಅಥವಾ ಉತ್ತರ ಕ್ರಿಯೆ ಪತ್ರವೂ ಇರ್ಬೋದು ಮೃತ ವಾರ್ತೆಯೂ ಆದರೆ ಅವನಿಗೆ ಅದರಲ್ಲೂ ಯಾವುದೋ ವ್ಯತ್ಯಾಸ ಉಂಟು ಪತ್ರದ ಎಡ್ರೆಸ್ ಯಾರ್ದು ಉಲ್ಲಾಸ ಅವರಿಗೆ ತಲುಪಿಸುವುದು ಅದರೊಳಗಿನ ವಿಚಾರದ ಬಗ್ಗೆ ಅವನಿಗೆ ತಲೆಬೇಸಿಯಿಲ್ಲ ಅದಕ್ಕೆ ಸಂಬಂಧವೂ ಇಲ್ಲ ಅವನಿಗೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಪ್ರಯಾಣಿಕನ ಸಹ ಪ್ರಯಾಣಿಕನ ಸುಖ ದುಃಖಗಳಲ್ಲಿ ಆಗುಹೋಗುಗಳಲ್ಲಿ ನಮಗೆ ಆಸ್ತಿ ಇಲ್ಲ ನಾವು ನಮ್ಮಷ್ಟೇಗೆ ನಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇರ್ತೇವೆ ಪಕ್ಕದವ ಎಲ್ಲಿಗೆ ಹೋಗ್ತಾ ಇದ್ದಾನೆ ಯಾಕೆ ಹೋಗ್ತಾ ಇದ್ದಾನೆ ಅಥವಾ ಬಾಕಿದ್ದವರೆಲ್ಲ ಹ್ಞೂ ಅವರ ಪರಿಸ್ಥಿತಿ ಏನು ಕಥೆಯೇನು ಹೆಚ್ಚಿನವರು ಅದರ ಬಗ್ಗೆ ವಿಚಾರಿಸೋದಿಲ್ಲ ಅವನ ಲಾಭ ನಷ್ಟಗಳು ನಮ್ಮ ಎಂದೂ ಎಂದಿಗೂ ನಾವು ಪರಿಗಣಿಸುವುದಿಲ್ಲ ಒಂದು ವೇಳೆ ವಿಚಾರಿಸಿದ್ರು ಅವನಿಗೇನೋ ಲಾಭ ಆಗಿದೆ ಅವನಿಗೇನೋ ನಷ್ಟ ಆಗಿದೆ ಅಂತ ಹೇಳಿ ಕೂಡ ಅದು ನಮ್ಮದು ಅಂತೇಳಿ ನಾವು ತಿಳ್ಕೊಳ್ಳೋದಿಲ್ಲ ಅದು ಅವನದ್ದು ಅವನ ಕಷ್ಟಗಳಲ್ಲಿ ಕಣಿ ನಾವು ಸಹಾಯ ಮಾಡಿದರೂ ಸಹ ನಾವು ಅದರ ಸಾಕ್ಷಿ ಮಾತ್ರ ಈಗ ಅವನಿಗೇನೋ ಕಷ್ಟ ಆಗಿದೆ ಒಮ್ಮೆನೋ ನಾವು ಬೇಸರ ತೋರಿಸ್ತೇವೆ ಅಯ್ಯೋ ಹಾಗಾಯ್ತಲ್ಲ ಪಾಪ ಏನೋ ಸಹಾಯ ಮಾಡಬೇಕು ಮಾಡ್ತೇವೆ ಅಷ್ಟೇ ಅದು ಸಾಕ್ಷಿ ರೂಪರಾಗಿ ಅಷ್ಟೇ ಹೊರತು ನಾವೇ ಅದರಲ್ಲಿ ಈಗ ಉದಾಹರಣೆಗೆ ನಾವು ಚಲನಚಿತ್ರ ನೋಡ್ತೇವೆ ಅದರಲ್ಲಿ ಏನೋ ಒಂದು ದುಃಖದ ಇದು ವಿಚಾರ ಬರ್ತದೆ ದ ಧಾರಾವಾಹಿಯಲ್ಲಿರ್ಬೋದು ಅದನ್ನು ನೋಡುವಾಗ ಮಾತ್ರ ಆಗ್ತದೆ ವಿನಃ ದುಃಖವೋ ಸು ಸಂತೋಷವೋ ಅದನ್ನು ನೋಡುವಾಗ ಈಚೆ ಬಂದ ಮೇಲೆ ನಮಗೂ ಅದಕ್ಕೆ ಸಂಬಂಧ ಉಂಟು ಅದೊಂದು ಕಥೆ ಅಷ್ಟೇ ಅಲ್ಲಿ ಹಾಗೆಯೇ ಸಕಲ ಅವಸ್ಥೆಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಮೊದಲಾದವನ್ನು ಸದಾ ಬೆಳಗುತ್ತಾ ಇರತಕ್ಕಂಥ ಒಂದೇ ಒಂದು ತತ್ವ ನಮ್ಮ ಶುದ್ಧ ಚೈತನ್ಯ ಸ್ವರೂಪನಾದ ಅಂತರ್ಯಾಮಿ ಆತ್ಮ ಹಾಗಾಗಿ ಆತ್ಮನಿಗೆ ಯಾವುದರ ನಂಟು ಇಲ್ಲ ಹೇಗೆ ನಮಗೆ ನಾವು ಶರೀರಧಾರಿಗಳಾಗಿರ್ತಕ್ಕಂಥ ನಮಗೆ ಹೇಗೆ ನಾಟಕ ಚಲನಚಿತ್ರ ಧಾರಾವಾಹಿಗಳಲ್ಲಿರುವಂತಹದ್ದು ಕಥೆಗಳು ಎಲ್ಲ ಅದು ಕೇವಲ ಕಥೆಗಳೋ ನಮಗೆ ನಿಜವಲ್ಲವೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಘಟನೆಗಳು ಕೂಡ ನ ಆತ್ಮಸ್ವರೂಪರಾದ ನಮಗೆ ಅದು ಕೇವಲ ಕಥೆಗಳು ಮನಸು ಯಾವುದನ್ನು ತಿಳಿಯದಾರದು ಆದರೆ ಯಾವುದರಿಂದ ಮನಸ್ಸಿಗೆ ತಿಳಿಯಲು ಸಾಧ್ಯವೋ ಅದನ್ನು ಬ್ರಹ್ಮವೆಂದು ತಿಳಿ ಜನರು ಯಾವುದನ್ನು ಪೂಜಿಸ್ತಾ ಇದ್ದಾರೋ ಅದನ್ನಲ್ಲ ಅಂಥೇಳಿ ಉಪನಿಷತ್ತು ಘೋಷಿಸ್ತದೆ ನೋಡಿ ಮನಸ್ಸು ಯಾವುದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಆತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದೇ ಆತ್ಮ ಪರಮಾತ್ಮ ಅಂದರೆ ಆದರೆ ಯಾವುದರಿಂದ ಮನಸ್ಸಿಗೆ ತಿಳಿಯಲು ಸಾಧ್ಯವೋ ಈಗ ಮನಸ್ಸು ಎಲ್ಲವನ್ನು ತಿಳಿಯುವಂಥದ್ದು ಯಾವ ಶಕ್ತಿಯಿಂದ ಆ ಆತ್ಮಶಕ್ತಿಯಿಂದ ಹಾಗಾಗಿ ಯಾ ಆತ್ಮನನ್ನು ಮನಸ್ಸಿಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮನಸ್ಸಿಗೆ ಯಾವುದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ವೋ ಆದರೆ ಯಾವುದರ ಸಹಾಯದಿಂದಲೇ ಮನಸು ತಿಳಿಯುತ್ತದೋ ಎಲ್ಲವನ್ನು ಅಂತಹದ್ದನ್ನು ಬ್ರಹ್ಮ ಅಂತೇಳಿ ತಿಳಿ ಅದೇ ಆತ್ಮ ಅದೇ ಬ್ರಹ್ಮ ಹೊರತು ಜನರು ಪೂಜಿಸ್ತಾ ಇರುವಂತಹ ಈ ಹೊರಗೆ ತೋರತಕ್ಕಂಥ ಯಾವುದೂ ಕೂಡ ಅದಲ್ಲ ಅಂತೇಳಿ ಉಪನಿಷತ್ತು ಘೋಷಿಸ್ತದೆ ಆದ ಕಾರಣ ಸಕಲ ಕಾರ್ಯಗಳು ಕೂಡ ಅದರಿಂದಲೇ ಸಾಧ್ಯ ಜಡ ವಸ್ತುಗಳ ಪ್ರಮಾಣ ಪ್ರತಾಪಗಳ ಪರಿಮಾಣ ಬೇರೆ ಬೇರೆ ಆಗಿರ್ಬೋದು ಆದರೆ ಶಕ್ತಿ ಅದರ ಶಕ್ತಿಗಳು ಕೂಡ ಬೇರೆ ಬೇರೆ ಆಗಿರ್ಬೋದು ಆದರೆ ಅವೆಲ್ಲವನ್ನು ಚೇತನಗೊಳಿಸತಕ್ಕಂಥ ಏಕೈಕ ವಸ್ತು ಆತ್ಮಚೇತನ ಈಗ ಉದಾಹರಣೆಗೆ ಜಡ ವಸ್ತುಗಳ ಪ್ರಮಾಣ ಈಗ ಉದಾಹರಣೆಗೆ ಒಂದು ಮಡಿಕೆ ಇದೆ ದೊಡ್ಡ ಮಡಿಕೆ ಇದೆ ಸಣ್ಣ ಮಡಿಕೆ ಇದೆ ಅಥವಾ ಶರೀರ ಒಬ್ಬರದ್ದು ದೊಡ್ಡದಾಗಿದೆ ಶರೀರ ಒಬ್ಬರು ಸಣ್ಣದಾಗಿರ್ಬೋದು ಒಬ್ಬರು ದಪ್ಪ ಆಗಿರ್ಬೋ ಒಬ್ಬರು ಸಣ್ಣ ಪ್ರತಾಪಗಳ ಪರಿಣಾಮ ಪರಿಮಾಣ ಕೂಡ ಬೇರೆ ಬೇರೆ ಇರ್ಬೋದು ಪ್ರತಾಪಗಳು ಅಂತ ಹೇಳಿದರೆ ಅವರ ಒಬ್ಬನದ್ದು ಒಬ್ಬೊಬ್ಬರ ಸಾಮರ್ಥ್ಯ ಬೇರೆ ಬೇರೆ ಇರ್ತದೆ ಹ್ಞೂ ಆ ಬೇರೆ ಬೇರೆ ಶಕ್ತಿ ಒಬ್ಬೊಬ್ಬರಿಗಿರ್ಬೋದು ಒಂದು ವಸ್ತುಗಳಿಗೆ ಒಂದು ಫ್ಯಾನಿಗೆ ಬೇರೆ ಶಕ್ತಿ ಇರ್ತದೆ ಒಂದು ಇಸ್ತ್ರಿಪೆಟ್ಟಿಗೆ ಇನ್ನೊಂದು ಶಕ್ತಿ ಇರ್ತದೆ ಹೀಗೆ ಆದರೆ ಅದೆಲ್ಲವನ್ನು ಚೇತನಗೊಳಿಸುವಂತಹ ಏಕೈಕ ವಸ್ತು ಯಾವುದದು ಆತ್ಮಚೇತನ ಹೇಗೆ ವಿದ್ಯುತ್ತು ಇಸ್ತ್ರಿಪೆಟ್ಟಿಗೆಯನ್ನು ಫ್ಯಾನನ್ನು ಹೇಗೆ ಸಚೇತನಗೊಳಿಸ್ತದೋ ಸಕ್ರಿಯಗೊಳಿಸುತ್ತದೆ ಅದೇ ರೀತಿಯಲ್ಲಿ ಈ ಆತ್ಮಶಕ್ತಿ ಎಲ್ಲಕ್ಕೂ ಮೂಲವಾದದ್ದು ಅದು ವಿವಿಧ ಉಪಕರಣಗಳಲ್ಲಿ ಪ್ರಕಟವಾದಾಗ್ಯೂ ಅದಕ್ಕೆ ವೈವಿಧ್ಯತೆ ಇಲ್ಲ ಹೇಗೆ ವಿದ್ಯುತ್ತು ಬೇರೆ ಬೇರೆ ಸಲಕರಣೆಗಳಲ್ಲಿ ಪ್ರಕಟವಾದರೂ ಕೂಡ ವಿದ್ಯುತ್ತು ಒಂದೇ ಅದೇ ರೀತಿಯಲ್ಲಿ ಆತ್ಮನು ಬೇರೆ ಬೇರೆ ಶರೀರಗಳಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಅದು ಚೈತನ್ಯಶೀಲತೆಯನ್ನು ಪ್ರಕಟಪಡಿಸಿದರೂ ಕೂಡ ಆ ಆತ್ಮಕ್ಕೆ ವೈವಿಧ್ಯ ಸಕಲ ಜಗತ್ತಿಗೂ ಈ ಹೊಳಪನ್ನು ಕೊಡುವಂತಹ ಈ ಒಂದು ಚೈತನ್ಯವನ್ನು ಈ ಒಂದು ಜೀವಂತಿಕೆಯನ್ನು ತುಂಬುವಂತಹದ್ದು ಯಾವುದು ಆ ಮಹಾ ವಿಭೂತಿ ಸತ್ವ ಶಕ್ತಿ ಅದು ಆ ಮಹಾ ಒಂದೇ ಮಹಾಮಹಿಮೆಯುಳ್ಳು ಅಂತೇಳಿ ಇಲ್ಲಿ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದ್ದನ್ನು ಇಪ್ಪತ್ತೊಂಬತ್ತನೇ ನಾಳೆ ದಿವಸ ನೋಡೋಣ ಇದು ಶಂಕರಾಚಾರ್ಯರ ಶ್ಲೋಕದ ವಿವರಣೆ ಸಚ್ಚಿದಾನಂದೇ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಸ್ವಾಮಿ ಚಿನ್ಮಯಾನಂದರ ವಿವರಣೆಯಲ್ಲಿ ಈ ರೀತಿ ನಾವು ಕಾಣ್ತೇವೆ ಹರೇ ರಾಮ ಶ್ರೀ ಶಿವಾರ್ಪಿತಮಸ್ತು ಶ್ರೀ ಶಂಕರಾರ್ಪಿತಮಸ್ತು ಓಂ ದತ್ಸತ